ಅಸ್ಮತ್ ಎಂಬ ಶಬ್ದ ಷ ಷ ಬಹುವಚನ ಇದು ಅಥವಾ ದ್ವಿತೀಯಾಯುಭಕ್ತಿಯ ಬಹುವಚನವೂ ಆಗುತ್ತೆ ಈಗ ಷಷ್ಟಿ ಬಹುವಚನ ಇತ್ತು ಅಂದ್ರೆ ನಹ ಅಂತ ರೂಪವಾಗಿತ್ತು ಷಷ್ಠಿ ವಿಭಕ್ತಿ ಅದು ಸರಿ ಅದು ನಮಗೆ ಗೊತ್ತು ಹಾಗಾದ್ರೆ ನಹ ಅಂದ್ರೆ ನಮ್ಮ ಅಂತಾಯಿತು ಗುಣಗಳ ಅನ್ನುವ ಅರ್ಥ ಹೇಗೆ ಬಂತು ಅನ್ನುವ ಶಬ್ದಕ್ಕೆ ಅದಕ್ಕೆ ಶ್ರೀಮದಾಚಾರ್ಯರು ಅರ್ಥ ಹೇಳಿದ್ದಾರೆ ಅಸ್ಮತ್ ಎಂಬ ಶಬ್ದದ ಅರ್ಥ ಏನು ಅಂದ್ರೆ ಅಹೇಯ ಅಂತ ಅಸ್ಮತ್ ಎಂಬ ಶಬ್ದದ ಅರ್ಥ ಯಾರು ಅಂದ್ರೆ ಅಹೇಯವಾದಂತಹ ವಸ್ತು ಯಾವುದೋ ಅದಕ್ಕೆ ಅಸ್ಮತ್ ಎಂಬ ಶಬ್ದದ ಅರ್ಥ ಅಂತ ಹೇಳಬೇಕು ಶ್ರೀಮದಾಚಾರ್ಯರ ಕಾನ್ಸೆಪ್ಟ್ ಬಹಳ ಸುಂದರವಾಗಿದೆ ಅಸ್ಮತ್ ಅನ್ನುವ ಶಬ್ದಕ್ಕೆ ನಾನು ಅಂತ ಅರ್ಥ ಅಂತ ನೀವು ತಿಳಿದಿದ್ದೀರಿ ಅಸ್ಮತ್ ಅನ್ನೋ ಶಬ್ದಕ್ಕೆ ನಾನು ಅಂತೂ ಅರ್ಥ ನಾನು ಅನ್ನೋದೊಂದೇ ಅರ್ಥ ಅಲ್ಲ ಅಸ್ಮತ್ ಅನ್ನೋ ಶಬ್ದಕ್ಕೆ ನಾನು ಅಂತ ಅರ್ಥ ಮಾತ್ರವಲ್ಲ ಇನ್ನು ಬೇರೆ ಅರ್ಥನೂ ಇದೆ ಆ ಅಸ್ಮತ್ ಅನ್ನೋ ಶಬ್ದದ ಅನೇಕ ಅರ್ಥಗಳಿಗೆ ನಾನು ಅನ್ನೋದೊಂದು ನಾನೂ ಕೂಡ ಅಸ್ಮತ್ ಶಬ್ದ ಅರ್ಥ ನಾದೆ ಆದರೆ ನಾನೇ ಅಸ್ಮತ್ ಶಬ್ದದ ಅರ್ಥ ಅಂತ ತಿಳಿಯಬೇಡಿ ಶ್ರೀಮಂಧಾಚಾರ್ಯರು ಹೇಳುವ ಮಾತು ಬಹಳ ಸುಂದರವಾದದ್ದು ಉಂಟು ಇದು ಅಹಂ ಬ್ರಹ್ಮಾಸ್ಮಿ ಎನ್ನುವ ತಿಳಿಗೂ ಹೇಳ್ತಾರೆ ಏನು ಹಾಗಾದರೆ ಅಸ್ಮತ್ ಅನ್ನೋ ಶಬ್ದದ ಅರ್ಥ ಅತೇಯ ಅಂತ ಅರ್ಥ ಬಿಡಲಾಗದದ್ದು ಯಾವದೋ ಅದು ಅಹಂ ಅದು ಅಸ್ಮತ್ ಯಾವುದನ್ನು ಬಿಡಲು ಸಾಧ್ಯ ಇಲ್ಲ ಅದು ಅಸ್ಮತ್ ನನ್ನನ್ನು ನಾನು ಬಿಡಲಿಕ್ಕೆ ಸಾಧ್ಯ ಇದೆ ಇಲ್ಲ ಆದ್ದರಿಂದ ನಾನೂ ಅಹಂ ಆಗಿದ್ದೇನೆ ಅಷ್ಟೇ ಬಿಡಲಿಕ್ಕೆ ಸಾಧ್ಯವಿಲ್ಲದ ವಸ್ತುಗಳು ಅಂತೂ ಯಾವಗಳು ಉಂಟೋ ಅವುಗಳೆಲ್ಲ ಅಸ್ಮತ್ತೆ ನಾನು ಎಲ್ಲವನ್ನೂ ಬಿಡಬಹುದು ಆದರೆ ನನ್ನನ್ನು ನಾನು ಬಿಡಲಿಕ್ಕೆ ಸಾಧ್ಯ ಇಲ್ಲ ನಾನು ಬಟ್ಟೆಯನ್ನು ಬಿಡಬಹುದು ಬಿಳಿ ಬಟ್ಟೆ ಬಿಟ್ಟು ಕೆಂಪು ಬಟ್ಟೆ ಬಿಡಬಹುದು ಶರ್ಟ್ ತೆಗೆದು ಪಂಚೆ ಹೊಸಗೊಳ್ಬಹುದು ಪಂಚೆ ತೆಗೆದು ಮತ್ತೆ ಶರ್ಟ್ ಹಾಕೊಂಡು ಹೋಗಬಹುದು ಕೆಲಸಕ್ಕೆ ಮನೆ ಬಿಟ್ಟು ಇನ್ನೊಂದು ಮನೆ ತಗೊಳ್ಬಹುದು ಹೆಂಡತಿ ಹೆಂಡತಿಯನ್ನು ಬಿಟ್ಟು ಇನ್ನೊಂದು ತೆಗೆದುಕೊಳ್ಬಹುದು ಶಾಸ್ತ್ರದಿಂದ ಅಲ್ಲ ವ್ಯವಹಾರದಲ್ಲಿ ಮಾಡ್ತಾ ಇದ್ದಾರೆ ಮಾಡ್ಲಿಕ್ಕೆ ಬರತ್ತೆ ಲಾಜಿಕಲ್ ಇಂಪಾಸಿಬಿಲಿಟಿ ಏನಿಲ್ಲ ತ್ರಿಕೋಣ ಚಕಷ್ಕೋಣವಾಗದ ಇದ್ದಾಗೆ ಹೆಂಡತಿಯನ್ನು ಬಿಡ್ಲಿಕ್ಕೆ ಬರೋದಿಲ್ಲ ಅಂತ ಇದತ್ಸೋದರ ಏನ್ ಮಾಡುತ್ತಾರೆ ಬಿಡಲೇಬೇಕಲ್ಲ ಗಂಡನನ್ನ ಹೆಂಡತಿ ಬಿಡಬಹುದು ಹೆಂಡತಿಯನ್ನ ಗಂಡ ಬಿಡಬಹುದು ಮಕ್ಕಳನ್ನು ಬಿಡಬಹುದು ಪಂದ್ಯತಾಯಿಗಳನ್ನು ಬಿಡಬಹುದು ಎಲ್ಲರನ್ನೂ ಬಿಡಬಹುದು ಆದರೆ ತನ್ನನ್ನು ತಾನು ಬಿಟ್ಟಿ ಹೇಗೆ ಹೋಗ್ತಾ ಏನ್ ಇವತ್ತೇನೋ ಬಹಳ ಬೇಜಾರಾಯಿತು ಪಾಸ್ ಮಕ್ಕಳು ತೊಂದರೆ ಕೊಡ್ತಾರೆ ಮಕ್ಕಳನ್ನು ಬಿಟ್ಟು ಬಂದೆ ಅಂತಬಹುದು ಇವತ್ತು ನನಗೆ ಯಾಕೋ ಬಹಳ ಮನಸ್ಸಿಗೆ ಬೇಜಾರಾಗಿತ್ತು ಪ್ರವಚನಕ್ಕೆ ಅಷ್ಟು ಗಮನ ಬರೋದಿಲ್ಲ ಅಂತ ನನ್ನನ್ನು ನಾನು ಬಿಟ್ಟು ಬಂದಿದ್ದೇನೆ ಬರ್ತದೆ ಬರುವುದಿಲ್ಲ ಹಾಗಾದರೆ ಬಿಡಲಿಕ್ಕಾಗದ ವಸ್ತು ಯಾವದೋ ಅದು ಅಸ್ಮತ್ ನಾನು ನನಗೆ ಬಿಡಲಿಕ್ಕಾಗದ ವಸ್ತು ಅನ್ನೋದಕ್ಕೆ ನಾನು ಅಸ್ಮತ್ ಆದರೆ ಇನ್ಯಾವುದು ಬಿಡಲಾಗದ್ದೋ ಅದೆಲ್ಲವನ್ನೂ ಅಹಮ್ಮದ್ ಕರೀಬು ಅದ್ಯಾವುದು ತೊರೆದು ಜೀವಿಸಲರಿಯೇ ಹರಿ ನಿನ್ನ ಕರಣ ಎಲ್ಲರನ್ನೂ ಬಿಡಬಹುದು ದೇವರನ್ನು ನಾನು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಹೇಗೆ ಇನ್ಯಾರನ್ನು ಬಿಟ್ಟು ಬಂದರೂ ನನ್ನನ್ನು ನಾನು ಬಿಡಲಿಕ್ಕೆ ಸಾಧ್ಯ ಇಲ್ಲ ಅದರಂತೆ ನಾನು ದೇವರನ್ನು ಬಿಡಲಿಕ್ಕೆ ಸಾಧ್ಯ ಇಲ್ಲ ನನ್ನೊಳಗೆ ದೇವರು ಬರಬೇಕಲ್ಲ ದೇವರು ಅಲ್ಲಿ ಮನೆಯಲ್ಲಿ ಅಂದರೆ ಇಲ್ಲಿ ಬರಲಿಕ್ಕೆ ನಾನು ಇರುವುದೂ ಇಲ್ಲ ಹೆಣರು ಅಲ್ಲಿ ನಿಲ್ಲೋ ಹಾಗಿಲ್ಲ ಅವನು ನಾನು ಜೊತೆಗೆ ಬರಲೇಬೇಕು ಸಹಾಯಾತಿಪುರೋಯಾತಿಪುರ ಪ್ರೇರತೆಯ ಹರಿಹಿ ಜೊತೆಗೆ ಬರ್ತಾನೆ ಮುಂದೆ ನಡೀತಾನೆ ಹಿಂದೆ ನಿಂತು ತಾಳುತ್ತಾನೆ ಹೊರಗಿರ್ತಾನೆ ಮೇಲಿರ್ತಾನೆ ಕೆಳಗಿರ್ತಾನೆ ಎಡಬದಿಗಳಲ್ಲಿರ್ತಾನೆ ಎಲ್ಲಿಲ್ಲ ದೇವರು ಹಾಗಾದರೆ ದೇವರನ್ನು ಬಿಟ್ಟು ನನಗೆ ಬರಲಿಕ್ಕೆ ಆಗುವುದಿಲ್ಲ ತಂದೆ ತಾಯಿಗಳನ್ನು ಬಿಟ್ಟು ತಪಾವ ಮಾಡಲೇಬಹುದು ಇನ್ನೇನಾದರೂ ಮಾಡಬಹುದು ಆದರೆ ತೊರೆದು ಜೀವಿಸಲರಿ ಹರಿ ನಿನ್ನ ಚಲನ ನಿನ್ನ ಬಿಟ್ಟು ನನಗೆ ಬದುಕಲಿಕ್ಕೆ ಸಾಧ್ಯವಿಲ್ಲ ಆದ್ದರಿಂದ ನೀನು ನನಗೆ ಅಹೇಯ ಹಾಗಾದರೆ ಅಹೇಯ ಯಾರಾದರೂ ದೇವರು ನಾನು ನನಗೆ ಅಹೇಯ ನನಗೆ ದೇವರು ಅಹೇಯ ದೇವರಿಗೆ ದೇವರ ಗುಣಗಳು ಅಹೇಯವೇ ದೇವರು ದೇವರ ಗುಣಗಳನ್ನು ಬಿಟ್ಟು ಇಲ್ಲ ಈಗ ನಾನು ಹೇಳಿದ್ನೆಲ್ಲ ಹಾಗೆ ಮೂರು ಕೋಣವಿಲ್ಲದ ತ್ರಿಕೋಣ ಇಸ್ ಇಟ್ ಪಾಸಿಬಲ್ ಗುಣಗಳಿಲ್ಲದ ಬ್ರಹ್ಮ ಬ್ರಹ್ಮ ಅಂದ್ರೆ ಗುಣಗಳಿಂದ ಪೂರಣನಾದವನು ಅಂತ ಅರ್ಥ ಗುಣಗಳಿಲ್ಲದ ಬ್ರಹ್ಮ ಎಂತ ಇರಲಿಕ್ಕೆ ಸಾಧ್ಯವಿಲ್ಲ ಅದು ಅತ್ಯಂತ ಅಸಂಭಾವಿತವಾದದ್ದು ಹಾಗಾದರೆ ಮೂರು ಕೋಣಗಳು ತ್ರಿಕೋಣಕ್ಕೆ ಅಹೇಯ ಅದು ಅನಿವಾರ್ಯ ಬಿಡಲಿಕ್ಕಾಗುವುದಿಲ್ಲ ಹೇಗೋ ಬ್ರಹ್ಮನಿಗೆ ಗುಣಗಳು ಅಹೇಯ ಗುಣಗಳಿಲ್ಲದೆ ಬ್ರಹ್ಮ ಇರಲಿಕ್ಕೆ ಸಾಧ್ಯ ಇಲ್ಲ ಹಾಗಾದರೆ ಬ್ರಹ್ಮನ ದೃಷ್ಟಿಯಲ್ಲಿ ಗುಣಗಳೇನಾದವು ಅಹೇಯವಾದವು ಹಾಗಾದರೆ ಬ್ರಹ್ಮನ ದೃಷ್ಟಿಯಲ್ಲಿ ಗುಣಗಳು ಅಸ್ಮತ್ ಅನ್ನೋ ಶಬ್ದದ ಅರ್ಥ ಆಯಿತು ನನಗೆ ನಾನು ಬಿಡಲಾದ ಆಗದೇ ಇದ್ದಕ್ಕೆ ನನಗೆ ನಾನು ಅಸ್ಮತ್ ನನಗೆ ದೇವರು ಬಿಡಲು ಸಾಧ್ಯವಿಲ್ಲ ಆದ್ದರಿಂದ ದೇವರು ನನಗೆ ಅಸ್ಮತ್ ದೇವರಿಗೆ ದೇವರ ಗುಣಗಳೂ ಬಿಡಲಿಕ್ಕಾಗದೇ ಇದ್ದ ವಸ್ತುಗಳಾದ್ದರಿಂದ ದೇವರ ದೃಷ್ಟಿಯಲ್ಲಿ ಅವನ ಗುಣಗಳು ಅಹೇಯ ಬಿಡಲಿಕ್ಕಾಗದೇ ಇದ್ದದ್ದು ಅದು ಅಸ್ಮತ್ ಶಬ್ದ ವಾಚ್ಯ ಆದ್ದರಿಂದ ನಹ ಅಂದ್ರೆ ಷಷ್ಟಿ ವಿಭಕ್ತಿ ಬಹು ಚೆನ್ನಾಗಿದೆ ದೇವಸ್ಥ ಎಲ್ಲ ಜಗತ್ತಿನ ಸೃಷ್ಟಿ ಮಾಡಿದಂತಹ ಆ ಭಗವಂತ ಇಷ್ಟೋತ್ ಸೃಷ್ಟಿಯ ವಿಚಾರ ಕೇಳಿದರಲ್ಲ ಅದನ್ನ ಹೇಳ್ತಾರೆ ಸವಿತುರ್ದೇವಸ್ ಎಲ್ಲ ಜಗತ್ತಿನ ಅದ್ಭುತವಾದ ಸೃಷ್ಟಿಯನ್ನ ಮಾಡಿದ ಆ ಭಗವಂತನ ನಹ ಅವನಿಗೆ ಬಿಡಲಿಕ್ಕಾಗದೇ ಇರುವಂತಹ ಯಾವ ಗುಣಗಳುಂಟೋ ಅಂತಹ ಗುಣಗಳ ವಿಷಯದಲ್ಲಿ ನಹ ನಮ್ಮೆಲ್ಲರಿಗೆ ಧಿಯ ಪ್ರಚೋದಯ ಉಪಾಸನೆಯನ್ನ ಧ್ಯಾನವನ್ನ ಮಾಡತಕ್ಕಂತಹ ಬುದ್ಧಿಯನ್ನ ಕರುಣಿಸು ಅಂತ ಪರಮಾತ್ಮನಿಗೆ ಕೇಳಿತು ಇದು ಬೇಕೇ ಬೇಕು ಆತ್ಮತ್ವ ಬ್ರಹ್ಮತ್ವ ಈ ಎರಡು ಉಪಾಸನೆಯನ್ನ ದೇವರು ನಮಗೆ ಕೊಡಲೇಬೇಕು ಬಹಳ ಸಣ್ಣದು ಎರಡೇ ಎರಡು ನೋಡ್ಲಿಕ್ಕೆ ಎರಡೇ ಭಟ್ಟು ಮಾಡಿದ್ದಾರೆ ಶ್ರೀಮಧಾಚಾರ್ಯರು ಬ್ರಹ್ಮದೃಷ್ಟಿರು ಉತ್ಕರ್ಷ ಆತ್ಮೀಯಕ್ಕೆ ಕೂಪಗಕ್ಷಂತಿ ಗ್ರಾಹ ಚ ಈ ಎರಡು ಉಪಾಸನೆಯನ್ನ ತಪ್ಪದೇ ಮಾಡಿಂತ ಅವರು ಎರಡು ಬಟ್ಟು ಮಾಡಿದ್ದಾರೆ ಆದರೆ ನಾವು ಅವರಿಗೆ ಒಂದು ಎರಡೇ ಬಟ್ಟು ಮಾಡಿ ತೋರಿಸ್ತೇವೆ ಎರಡು ದಿವಸ ತಡೀರಿ ಆಮೇಲೆ ಮಾಡುತ್ತೇನೆ ಅಂತ ಹೇಳ್ತೇನೆ ಅವರು ಯಾವಾಗಲೂ ಪರ್ಮನೆಂಟ್ ಇಟ್ಕೊಂಡಾಗಿ ನಮ್ದು ಎರಡು ಪರ್ಮನೆಂಟೇ ಇರ್ತದೆ ನಾಳೆ ಅದಕ್ಕೆ ಹೇಳಿದ್ರೆ ಮತ್ತದೇ ಉತ್ತರನೇ ಇರ್ತದೆ